ಪರಮಾತ್ಮನ ಸ್ವತಂತ್ರ ಕರ್ತೃತ್ವದ ಅನುಸಂಧಾನ ಸರ್ವಕರ್ಮಗಳ ಮೋಚನದ ಉಪಾಯ ಅಂತ ತಿಳಿಸ್ತಾರೆ ದೇವಗಂಗೆಳ್ಳವಾಗೆ ದುರಿತಾವಳಿಗಳುಂಟೇ ವಿಚಾರಿಸೆ ಪಾವುಗಳ ಭಯ ಉಂಟೆ ವಿಹಗಾಧಿಪನ ಮಂದಿರದಿ ಜೀವಕರ್ತೃತ್ವವನ್ನು ಮರೆದು ಪರಾವರೇಶನೇ ಕರ್ತೃ ಎಂದರಿದಾವ ಕರ್ಮವು ಮಾಡಿದರು ಲೇಪಿಸವು ಕರ್ಮಗಳು ದೇವಗಂಗೆ ಅಂತಂದರೆ ಗಂಗಾನದಿ ಅಲ್ಲಿರೋನಿಗೆ ದುರಿತಾವಳಿಗಳು ಅಂದರೆ ಕಷ್ಟಗಳು ಬರುತ್ತಾ ಎಷ್ಟು ವಿಚಾರ ಮಾಡಿದರೂ ಪಕ್ಷರಾಜನಾದ ಗರುಡನ ಮನೆಯಲ್ಲಿ ಅವುಗಳ ಭಯ ಉಂಟಾಗತ್ತಾ ಇಲ್ಲ ಜೀವನ ಸ್ವತಂತ್ರ ಕರ್ತೃತ್ವವನ್ನು ಮರೆತು ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನನ್ನೇ ಮುಖ್ಯ ಕರ್ತೃ ಅಂತ ತಿಳಿದು ಯಾವ ಕರ್ಮಗಳನ್ನು ಮಾಡಿದರೂ ಕೂಡ ಅದು ಸರ್ವತಾ ಲೀಪ ಆಗೋದಿಲ್ಲ ಭಗವಂತನೇ ಸಕಲ ಕರ್ಮಗಳಿಗೂ ಕೂಡ ಮುಖ್ಯ ಕರ್ತೃ ಸ್ವತಂತ್ರ ಕರ್ತೃ ಜೀವನ್ದೇನಿದ್ರು ಪರಾಧೀನ ಕರ್ತೃತ್ವ ಈ ರೀತಿಯಾಗಿ ತಿಳಿದು ಕರ್ಮಗಳನ್ನು ಮಾಡೋದು ಯಾವತ್ತೂ ಕೂಡ ಬಂಧನ ಆಗೋದಿಲ್ಲ ಬದಲಿಗೆ ಬಂಧನದ ಬಿಡುಗಡೆ ಅಂದರೆ ಮೋಚನೆಯೇ ಆಗತ್ತೆ ಅದಕ್ಕೆ ಎರಡು ದೃಷ್ಟಾಂತಗಳನ್ನು ಕೊಡ್ತಾರೆ ಗಂಗೆಯಲ್ಲಿ ಇರುವವನಿಗೆ ಬೆಂಕಿಯ ಭಯ ಯಾವತ್ತಾದರೂ ಆಗತ್ತಾ ಸರ್ವತಾ ಇಲ್ಲ ಗಂಗಾಂಬಸ್ತ ಇವತ್ತು ಗರುಡನ ಮನೆಯಲ್ಲಿ ಇರುವವನಿಗೆ ಸರ್ಪಗಳ ಭಯವಾಗುತ್ತಾ ಎಂದಿಗೂ ಅದು ಸಾಧ್ಯ ಇಲ್ಲ ಈ ಎರಡೂ ದೃಷ್ಟಾಂತಗಳಿಂದ ದಾಸರು ಭಗವಂತನನ್ನು ಸ್ವತಂತ್ರ ಕರ್ತೃ ಅಂತ ಚಿಂತನೆ ಮಾಡಿ ಕರ್ಮ ಯಾರು ಮಾಡ್ತಾರೋ ಅವುಗಳ ಬಂಧನ ಯಾವತ್ತೂ ಆಗೋದಿಲ್ಲ ಅನ್ನೋದನ್ನು ಮನ ಮುಟ್ಟುವಂತೆ ನಮಗೆ ತಿಳಿಸ್ತಾರೆ ಜೀವಕರ್ತೃತ್ವವನ್ನು ಮರೆದು ತಾನೇ ಸ್ವತಂತ್ರಕರ್ತೃ ತಾನೇ ಫಲಭೋಗ್ತರು ಅಂತ ತಪ್ಪಾಗಿ ತಿಳಿಯೋದು ಬಂಧನಕ್ಕೆ ಕಾರಣ ಭಗವಂತನೇ ಸ್ವತಂತ್ರಕರ್ತೃ ಜೀವ ಪರಾಧೀನಕರ್ತೃ ಅಂತ ತಿಳಿಯೋದು ಸಂಸಾರ ಬಂಧನದ ಬಿಡುಗಡೆಗೆ ಕಾರಣ ಕರ್ಮ ಮಾತ್ರ ಒಂದೇ ಚಿಂತನೆಯಲ್ಲಿ ಮಾತ್ರ ವ್ಯತ್ಯಾಸ ಪರಾವರ ಅಂದರೆ ಪರರಾಗಿರ್ತಕ್ಕಂಥ ರಮಾಬ್ರಹ್ಮಾದಿಗಳು ಯಾರಿಂದ ಆಗಿರ್ತಾರೋ ಅವನು ಅಂದರೆ ಭಗವಂತ ಅವನೇ ಈಶಾ ಆದ್ದರಿಂದ ಅವನು ಪರಾವರೇಶ ಭಗವಂತನ ಸ್ವತಂತ್ರ ಕರ್ತೃತ್ವವನ್ನು ತಿಳಿದು ಕೇವಲ ಕರ್ತವ್ಯ ಬುದ್ಧಿಯಿಂದ ಮಾಡುವಂತಹ ಎಂತಹ ಘೋರಕರ್ಮವೂ ಕೂಡ ಬಂದಕ್ಕಾಗೋದಿಲ್ಲ ಎಸ್ ನಾಹಂಕೃತೋ ಭಾವೋ ಬುದ್ಧಿರ್ ಎಸ್ ನರಿಪ್ಯತೆ ಹತ್ವಾ ಪಿ ಸ ಇಮಾನ್ ಲೋಕ ನಾಯಂಹಂತಿನ ಬದ್ಧತೆ ಅಂತ ಗೀತೆಯಲ್ಲಿ ತಿಳಿಸುವಂಥ ವಿಚಾರವನ್ನಲ್ಲಿ ತಿಳಿಸ್ತಾರೆ ಆ ಗಂಗಾ ನದಿಯೇ ನೂರಾರು ಯುವಜನ ದೂರದಲ್ಲಿದ್ದರೂ ಕೂಡ ಸ್ನಾನ ಕಾಲದಲ್ಲಿ ಗಂಗಾ ಗಂಗೆತಿಯೋ ಬ್ರೂಯಾ ತೋಜನಾ ನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂಸ ಗಚ್ಚತಿ ಅಂತ ಅಷ್ಟು ದೂರದಲ್ಲಿದ್ದು ನಾವು ಮನೆಯಲ್ಲಿ ಮಾಡುವಂತ ಸ್ಥಾನದಲ್ಲಿ ಆ ಗಂಗೆಯನ್ನು ಸ್ಮರಣೆ ಮಾಡಿದ ಮಾಡಿದರೂ ಕೂಡ ಮುಚ್ಚತೆ ಸರ್ವ ಪಾಪೇಭ್ಯೋ ಸರ್ವ ಪಾಪ ಪರಿಹಾರ ಅಷ್ಟೇ ಅಲ್ಲ ವಿಷ್ಣು ಲೋಕಂ ಸಹ ಅದರಿಂದ ತತ್ವಜ್ಞಾನ ದ್ವಾರ ಮೋಕ್ಷಕ್ಕೆ ಕಾರಣವಾಗತ್ತೆ ಅಂಥದ್ದು ಅದರ ತೀರದಲ್ಲೇ ಇರ ಇದ್ದು ಕರ್ಮಗಳನ್ನು ನಡೆಸುವವನಿಗೆ ಪಾಪಗಳು ಲೇಪ ಆಗತ್ತಾ ಅದು ಸರ್ವಥ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ವಿಹಗಾಧಿಪನ ಮಂದರದಿ ಪಾವುಗಳ ಭಯ ಉಂಟೆ ಪಾವು ಅಂದರೆ ಹಾವು ವಿಷ ಚಿಕಿತ್ಸೆ ಮಾಡುವಂತಹ ಆಯುರ್ವೇದ ವೈದ್ಯರು ಗರುಡ ಮಂತ್ರ ಹೇಳೆಯೇ ವಿಷ ಇಳಿದು ಹೋಗಂಗೆ ಮಾಡ್ತಾರೆ ಅಂದಮೇಲೆ ಗರುಡನ ಮಂತ್ರಕ್ಕೆ ಅಷ್ಟು ಬಲ ಇದೆ ಅಂದಮೇಲೆ ಸ್ವತಃ ಗರುಡನ ಮನೆಯಲ್ಲಿ ಇರುವವರಿಗೆ ಹಾವುಗಳ ಭಯ ಆಗೋದಕ್ಕೆ ಸಂಭವ ಇದೆಯಾ ಸರ್ವಥ ಇಲ್ಲ ಜೀವನಿಗೆ ಭಗವಂತ ಕೊಟ್ಟಿರುವಂಥ ಸ್ವಾತಂತ್ರ್ಯ ಜಡ ಪದಾರ್ಥಗಳ ಮೇಲೆ ಉಂಟು ಅವನು ಜಡದಂತೆ ಸರ್ವತಾ ಸ್ವತಂತ್ರನಲ್ಲ ಪರಮಾತ್ಮ ಜ್ಞಾನ ಇಚ್ಛ ಪ್ರಯತ್ನ ಮೂರನ್ನು ಕೊಟ್ಟಿಯನ್ ಜೀವನಿಗೆ ಅದನ್ನ ಬಿಟ್ಟು ಕ್ರಿಯಾಶಕ್ತಿನೇ ಇಲ್ಲ ಅಂತ ಹೇಳೋಂಗಿಲ್ಲ ಅದು ಅನುಭವ ಸಿದ್ಧವಾಗಿರುವಂಥ ವಿಷಯ ಭಗವಂತನ ಅನುಗ್ರಹದಿಂದ ಸ್ವೇಚ್ಛೆಯಿಂದ ಚಲಿಸಬಲ್ಲ ಆದರೂ ಎಲ್ಲವನ್ನು ಮಾಡುವವನು ಭಗವಂತ ಅದನ್ನು ಜೀವ ತಿಳ್ಕೊಳ್ಳದೆ ತನ್ನಲ್ಲಿರುವಂತಹ ಅಲ್ಪಕರ್ತೃತ್ವವನ್ನು ಮತ್ತೆ ಮತ್ತೆ ತಾನೇ ನೆನಪು ಮಾಡಿಕೊಂಡು ಕೊನೆಗೆ ತಾನೇ ಮಾಡ್ತಿದ್ದೀನಿ ಅಂಥೇಳಿ ಅಹಂಕರ್ತೃತ್ವ ಅಹಂ ಫಲಭೋಕ್ತೃ ಈ ರೀತಿಯಾಗಿ ಚಿಂತನೆ ಮಾಡ್ತಾನೆ ಭ್ರಾಂತಿಯಿಂದ ಈ ರೀತಿ ಮಾಡಿ ಮಾಡ್ತಾನೆ ಸಂಸಾರ ಬಂಧನದಿಂದ ಬಿಡುಗಡೆಗಾಗಿ ಪ್ರಯತ್ನ ಮಾಡಲಿಕ್ಕೆ ಕೊರಟು ಚಿಂತನೆಯಲ್ಲಿ ವೈಪರೀತ್ಯಗಳು ದೋಷಗಳು ಮತ್ತೆ ಆ ಬಂಧನ ಅನ್ನೋದು ಇನ್ನು ಬಿಗಿಯಾಗುವಂತೆ ಮಾಡ್ಕೋತಾನೆ ಈ ಅಪರಾಧಕ್ಕೆ ಶಿಕ್ಷೆಯಾಗಿ ನೀನು ಪುಣ್ಯಕರ್ಮ ಮಾಡಿದ್ರೆ ಪುಣ್ಯ ಕೊಡ್ತೀನಿ ಇಲ್ದಿದ್ರೆ ಪಾಪವನ್ನೇ ಕೊಡ್ತೀನಿ ಅಂತ ಸಂಕಲ್ಪವನ್ನು ಮಾಡ್ತಾನೆ ಭಗವಂತ ವೈಷಮ್ಯ ನಿರ್ಗುಣ್ಯ ದೋಷರಹಿತ ಜ್ಞಾನ ಅನುಸಂಧಾನ ಎಲ್ಲವೂ ಕೂಡ ಸರಿಯಾಗಿತ್ತು ಅಂತಾದರೆ ಭಗವಂತ ಸತ್ಕರ್ಮಗಳಿಗೆ ಪುಣ್ಯವನ್ನು ಕೊಡ್ತಾನೆ ಅದು ತಪ್ಪಿತ್ತು ಅಂತಾದರೆ ಅದಕ್ಕೆ ಶಿಕ್ಷೆಯನ್ನು ಕೊಡ್ತಾನೆ ಭಗವಂತ ಆದ್ದರಿಂದ ಜೀವ ತನ್ನ ಕರ್ತೃತ್ವವನ್ನು ಮರೆತು ತಾನೇ ಮಾಡ್ತಿದ್ದೀನಿ ಅಂತ ಭ್ರಾಂತಿ ಪಡದೆ ಭಗವಂತನೇ ಅನಂತ ರೂಪಗಳಿಂದ ನನ್ನಲ್ಲಿ ನಿಂತು ಮಾಡಿ ಮಾಡಿಸ್ತಾನೆ ಅವನು ಬಿಂಬ ತಾನು ಪ್ರತಿಬಿಂಬ ಅಂತ ಯಥಾರ್ಥವಾಗಿ ತಿಳ್ಕೊಂಡ್ರೆ ಆ ಕರ್ಮದಿಂದ ಆ ಜೀವನಿಗೆ ಭಗವಂತನ ಅನುಗ್ರಹದಿಂದ ಯಾವುದೇ ಪಾಪಲೇಪ ಅನ್ನೋದು ಉಂಟಾಗೋದಿಲ್ಲ ಅವಕರ್ಮವೋ ಮಾಡಿದರೂ ಲೇಪಿಸವು ಕರ್ಮಗಳು ಎಷ್ಟಂಕೃತೋ ಭಾವೋ ಬುದ್ಧಿರ್ ಎಷ್ಟನ ಲಿಪ್ಯತೆ ಹತ್ವಾಪಿಸ ಇಮಾನ್ ಲೋಕ ನಾಯಂಹಂತಿನ ಬದ್ಧತೆ ಯಾರ ಬುದ್ಧಿಯಲ್ಲಿ ನಾನು ಸ್ವತಂತ್ರವಾಗಿ ಮಾಡ್ತಿದ್ದೀನಿ ಅಂತ ಭ್ರಾಂತಿ ಇಲ್ಲವೋ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಫಲಾಪೇಕ್ಷೆ ಇರೋಲ್ವೋ ಅವನು ಎಲ್ಲ ಜೀವಿಗಳನ್ನು ಕೂಡ ಭಗವಂತನ ಆಗ್ನೆಯಂತೆ ಕೊಂದರೂ ಕೂಡ ಅದು ದೋಷ ಅಂತ ಹಂಚ್ಕೊಳ್ಳೋದಿಲ್ಲ ಅಂದರೆ ಬ್ರಹ್ಮ ಅತ್ಯಾದಿ ದೋಷಗಳಿಗೆ ಆ ಜೀವ ಗುರಿ ಆಗೋದಿಲ್ಲ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ನ್ಯಾಯಾಧೀಶನಾದವನು ಅಪರಾಧಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾನೆ ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಇನ್ನೊಬ್ಬ ಅಧಿಕಾರಿಯನ್ನು ನಿಯಮನ ಮಾಡಿಟ್ಟಿರ್ತಾನೆ ಆ ಅಧಿಕಾರಿಯ ಮನಸ್ಸಿನಲ್ಲಿ ತಾನು ಸ್ವತಂತ್ರವಾಗಿ ಈತನನ್ನು ಕೊಲ್ತಾ ಇದ್ದೀನಿ ಅಂತ ನೇಣಿಗೆ ಹಾಕೋನೊಪ್ಪ ಇರ್ತಾನಿಲ್ಲ ಈ ರೀತಿಯಾಗಿರ್ತಕ್ಕಂಥ ಭ್ರಾಂತಿ ಅವನಲ್ಲಿ ಇರೋದಿಲ್ಲ ಅವನಿಗೆ ಇವನ ಕೊಂದಿದ್ದಕ್ಕೆ ಅಥವಾ ಗಲ್ಲಿಗೇರಿಸಿದ್ರಿಂದ ನನಗೆ ಮತ್ತೇನೋ ಲಾಭ ಆಗತ್ತೆ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಫಲಾಪೇಕ್ಷೆ ಕೂಡ ಇರೋದಿಲ್ಲ ಆದ್ದರಿಂದ ಆ ಅಧಿಕಾರಿ ಯಾರು ನೇಣು ಗಲ್ಲು ಶಿಕ್ಷೆ ಕೊಡೋನ್ ಇರ್ತಾನಲ್ಲ ಅದನ್ನು ಕಾನೂನಾತ್ಮಕವಾಗಿ ಗಲ್ಲು ಶಿಕ್ಷೆಯನ್ನು ವಿಧಿಸೋನೊಪ್ಪ ಆದರೆ ಅದನ್ನು ಎಕ್ಸಿಕ್ಯೂಷನ್ ಅದನ್ನ ಕಾರ್ಯಗತಗೊಳಿಸೋದು ಎಕ್ಸಿಕ್ಯೂಷನ್ ಅಂತ ಕರಿತೀವಿ ಎಕ್ಸಿಕ್ಯೂಟ್ ಮಾಡೋನು ಅವನಿಗೂ ಅವನಿಗೆ ಗಲ್ಲುಗೆ ಏರಿಸಿದ್ರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಅವನಿಗೆ ದೋಷ ಅಥವಾ ಮತ್ತೆ ಅವನಿಗೆ ಶಿಕ್ಷೆ ಈ ರೀತಿ ಯಾವುದೂ ಕೂಡ ಇಲ್ಲ ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮಾರ್ಜುನರು ಹನ್ನೊಂದು ಅಕ್ಷೋಯಿಣಿ ಸೈನ್ಯದ ಹತ್ಯೆಯನ್ನು ಮಾಡಿದರು ಆದರೂ ಕೂಡ ಅವರಿಗೆ ಕರ್ತೃತ್ವ ಭ್ರಾಂತಿ ಅನ್ನೋದು ಸ್ವಲ್ಪವೂ ಇರಲಿಲ್ಲ ಫಲಾಸಕ್ತಿಯೂ ಕೂಡ ಇರಲಿಲ್ಲ ಆದ್ದರಿಂದ ಯಾವುದೇ ದೋಷ ಅನ್ನೋದು ಬರಲಿಲ್ಲ ಅಶ್ವತ್ಥಾಮಾಚಾರ್ಯರು ಕೂಡ ರಾತ್ರಿ ಕಾಲದಲ್ಲಿ ಪಾಂಡವರ ಶಿಬಿರದೊಳಗೆ ನುಗ್ಗಿ ಎಲ್ಲರ ಹತ್ಯೆಯನ್ನು ಮಾಡಿದರೂ ಕೂಡ ಅವರಿಗೆ ಪಾಪ ಬರಲಿಲ್ಲ ಆದ್ದರಿಂದ ಜೀವ ತನ್ನಲ್ಲಿ ಕರ್ತೃತ್ವವನ್ನು ಮರೆತು ಭಗವಂತನ ಕರ್ತೃತ್ವವನ್ನು ಅನುಸಂಧಾನ ಮಾಡಿ ಫಲಾಪೇಕ್ಷೆ ಇಲ್ಲದೆ ನಿಷ್ಕಾಮವಾಗಿ ಕರ್ಮವನ್ನು ಮಾಡಬೇಕು ಆಗ ಯಾವುದೇ ಕರ್ಮವೂ ಕೂಡ ಲೇಪ ಆಗೋದಿಲ್ಲ ಬಂಧನ ಆಗೋದಿಲ್ಲ ಬದಲಿಗೆ ಸಂಸಾರ ಬಂಧನದ ಬಿಡುಗಡೆಗೆ ಕಾರಣ ಆಗತ್ತೆ ಅಂತ ಈ ಎರಡು ದೃಷ್ಟಾಂತಗಳ ಮೂಲಕ ತಿಳಿಸ್ತಾರೆ ಗಂಗಾ ನದಿಯ ತೀರದಲ್ಲಿರುವಂಥವರಿಗೆ ಪಾಪಗಳ ಸಮೂಹ ಇಲ್ಲ ವಿಚಾರ ಮಾಡಿದರೆ ಗರುಡನ ಮನೆಯಲ್ಲಿ ಹಾವುಗಳ ವಯ ಉಂಟ ಇಲ್ಲ ಆದ್ದರಿಂದ ಜೀವ ಕರ್ತೃತ್ವನ ಸ್ವತಂತ್ರ ಕರ್ತೃತ್ವವನ್ನು ಮರೆತು ಭಗವಂತನೇ ಸ್ವತಂತ್ರ ಕರ್ತೃ ಜೀವ ಪರಾಧೀನಕರ್ತೃ ಅಂತ ತಿಳಿದು ಯಾವ ಕರ್ಮ ಮಾಡಿದರೂ ಕೂಡ ಸರ್ವತಃ ಲೇಪ ಆಗೋದಿಲ್ಲ ಅಂತ ಅಭಿಪ್ರಾಯ